ನಮ್ಮ ಊರಿನ ರಸಿಕರು ಒಂದು ನಮ್ಮ ಊರು ಮಲೆನಾಡಿನ ಸೆರಗಿನಲ್ಲಿದೆ ಮಧ್ಯಕ್ಕಿಂತಲೂ ಯಾವುದರಲ್ಲೂ ಯಾವಾಗಲೂ ಸೆರಗು ಹೆಚ್ಚು ಸೊಗಸು ಮಲೆನಾಡಿನ ಸೂರ್ಯ ರಶ್ಮಿ ಇಲ್ಲದೆ ಮಿತಿಮೀರದೆ ಮಿತಿಮೀರಿದ ಮಳೆಯು ಕೆಸರು ಮೈಯನ್ನು ಕಡಿಯುವ ಕೂಲರ್ ಗಾಳಿಯೂ ಅಲ್ಲಿಲ್ಲ ಬಯಲ ಸೀಮೆಯ ಉರಿಬಿಸಿಲು ಬೆಂಕಿಯ ಕಾದ ಧೂಳು ಅಲ್ಲಿಲ್ಲ ಮಲೆನಾಡಿನ ಮಳೆಯ ಕೊಂಚ ಭಾಗ ಮಾತ್ರ ನಮ್ಮೂರಿಗೆ ಬಿಡುತ್ತದೆ ಬೇಸಿಗೆಯು ಉರಿ ಬಿಸಿ ಬಿಸಿಲಿನ ತುದಿ ಮಾತ್ರ ಈ ಸೆರಗನ್ನು ಸೂಕುತ್ತದೆ ಹಸಿರಾದ ಚಿಗುರಿನಿಂದ ಕೂಡಿದ ಮರದ ಮಧ್ಯದಲ್ಲಿ ಎಲ್ಲೋ ಹಕ್ಕಿಯೊಂದು ಕೂಗುತ್ತಿದ್ದರೆ ಎಲೆಗಳ ಮರೆಯಲ್ಲೇ ಹೂ ಅರಳಿ ಸುವಾಸನೆಯನ್ನು ಹೊರಕೆ ಸೂಸುತ್ತಿದ್ದರೆ ಹೇಗೋ ಹಾಗೆ ನಮ್ಮ ಊರು ಸುತ್ತಲೂ ಬೆಳೆದಿರುವ ಸುಮಾರಾಗಿ ಎತ್ತರವಾಗಿರುವ ಮರಗಳು ಮರಗಳ ಮಧ್ಯದಲ್ಲಿ ಹೆಚ್ಚು ಬಾಹ್ಯಾಡಂಬರವಿಲ್ಲದೆ ನಿಂತಿದೆ ಊರಿನಿಂದ ಅರ್ಧ ಮೈಲು ಹೊರಕೆ ಹೋದರೆ ನಮ್ಮೂರು ಎಲ್ಲಿದೆ ಎಂಬುದು ನಮಗೆ ತಿಳಿಯುವುದಿಲ್ಲ ಆಗ ಅದು ಮರಗಳ ಮಧ್ಯದಲ್ಲಿ ಮುಚ್ಚಿ ಹೋಗುತ್ತದೆ ನಮ್ಮ ಊರಿನ ಸುತ್ತ ಇಂತಹ ನೂರಾರು ತೋಪುಗಳಿರುವುದರಿಂದ ಯಾವುದರ ಮಧ್ಯದಲ್ಲಿ ನಮ್ಮ ಊರು ಇದೆ ಎಂದು ಕಂಡುಹಿಡಿಯುವುದು ಕಷ್ಟವಾಗುತ್ತದೆ ಆದರೆ ಮನೆಗಳಿಂದ ಹೊರಡುವ ಹೊಗೆ ಅದೇ ನಮ್ಮೂರಿನ ಕೈಮರ ನಮ್ಮ ಊರು ಚಿಕ್ಕದಾದರೂ ಅದರಲ್ಲಿ ಪ್ರಕೃತಿಯ ಬಗೆಬಗೆಯ ಬೆಡಗುಗಳು ಅಡಕವಾಗಿದೆ ಊರು ಮುಂದೆ ಹರಿಯುವ ಹೇಮಾವತಿ ನದಿ ಅದರ ತೀರದಲ್ಲಿ ಉದ್ದಕ್ಕೂ ಬೆಳೆದಿರುವ ಸಣ್ಣ ಸಣ್ಣ ತೋಪುಗಳು ಬೇರೆ ಬೇರೆ ಕಡೆಗಳಲ್ಲಿ ತೋರುವ ಸೋಪಾನಗಳು ಸೇತುವೆ ನದಿಯಿಂದ ಒಂದು ಫರ್ಲಾಂಗ್ ಊರಿನ ಕಡೆಗೆ ಕೋಟೆ ಕಾಲಬುಡದಲ್ಲಿ ಹರಿಯುವ ತಿಳಿ ನೀರಿನ ಕಾಲುವೆ ಕಾಲುವೆಗೂ ನದಿಗೂ ನಡುವೆ ಹಸಿರು ಬಟ್ಟೆಯನ್ನು ಹಾಸಿದಂತೆ ಪಚ್ಚೆಯಾದ ಪೈರಿನ ಬಯಲು ಕಾಲುವೆಯ ಒಂದು ಕಡೆ ಪೇಟೆ ಮತ್ತೊಂದು ಕಡೆ ಕೋಟೆ ಊರೊಳಗಿನ ದೇವಸ್ಥಾನದ ಮುಂದಿನ ತಿಳಿ ನೀರಿನ ಕೊಳ ನಾನಾ ವಿಧವಾದ ಹೂಗಳಿಂದ ಕೂಡಿದ ಮುಂದ ಮುಂದಲ ಶೃಂಗಾರ ತೋಟವೆಂಬ ಉದ್ಯಾನ ಊರಿನಿಂದ ಪೂರ್ವಕ್ಕೂ ಪಶ್ಚಿಮಕ್ಕೂ ಎದ್ದು ತೋರುವ ತೋಟಗಳು ಊರಿನ ಸುತ್ತ ಚಿಕ್ಕ ಚಿಕ್ಕ ಕಾಡುಗಳು ಬೆಟ್ಟ ಗುಡ್ಡಗಳು ಇವುಗಳನ್ನೆಲ್ಲ ನಾವು ನೋಡಿ ನಾವು ನಮ್ಮ ಮಿತ್ರರ ನೇಕರು ನಮ್ಮ ಊರಿಗೆ ಪ್ರಕೃತಿ ದೇವಿಯ ಹೆಚ್ಚು ದೇವಿಯು ಹೆಚ್ಚಾದ ದಯವನ್ನು ತೋರಿದ್ದಾಳೆಂದು ತಿಳಿದುಕೊಂಡಿದ್ದೇವೆ ಬೆಳಗಾದ ಕೂಡಲೇ ನಮ್ಮ ಊರಿನಲ್ಲಿ ಎಲ್ಲರಿಗಿಂತ ಮುಂಚೆ ಹೇಳುವ ನರಸಿಂಹಾಚಾರ್ಯರನ್ನು ಕಾಣಬಹುದು ಇವರು ಬಾಗಿಲಲ್ಲಿ ಕುಳಿತು ನಶ್ಯವನ್ನು ತೀರುತ್ತಿರುವಾಗ ನಶವನ್ನು ಮಾಡುವುದಕ್ಕೆ ಬೇಸರಗೊಂಡು ಮೂರು ನಾಲ್ಕು ಸೋಮಾರಿಗಳು ತಲೆಗೆ ಮುಸುಕು ಹಾಕಿಕೊಂಡು ಅವರ ಸುತ್ತ ಕುಳಿತಿರುತ್ತಾರೆ ನರಸಿಂಹಾಚಾರ್ಯರು ನಮ್ಮನ್ನೆಲ್ಲ ಕುಂಭಕರ್ಣನ ಗೋತ್ತದವರು ಎಂದು ಕರೆಯುತ್ತಾರೆ ಹಾಸಿಗೆಯಿಂದ ಎದ್ದು ಕುಳಿತರುವ ಎದ್ದು ಕೂತಿರೋದು ಕಣ್ಗೆ ಕಾಣದಿಲ್ವೇ ಎಂಬುದಾಗಿ ಅವರು ಹೇಳಿದ ದಿನಗಳು ಎಷ್ಟೋ ಆಗಿವೆ ನಮ್ಮ ಊರಿನ ಊರಿನಲ್ಲಿ ಸಾಮಾನ್ಯವಾಗಿ ಯಾರೂ ಬೆಳಗ್ಗೆ ಬಹಳ ಹೊತ್ತಿನವರಿಗೆ ಮಲಗುವುದಿಲ್ಲ ಇದು ನಮ್ಮ ಹೆಂಗಸರು ಮಾಡಿರುವ ಉಪಾಯ ಅವರು ಐದು ಗಂಟೆಗೆ ಎದ್ದು ಒಲೆ ಹೊತ್ತಿಸಿ ಬಿಸಿ ನೀರು ಕಾಯಿಸಿ ಕಾಫಿ ಕಾಯಿಸಿ ದೋಸೆಯನ್ನು ನಿಸಿದ ಎನಿಸಿದ ಕೂಡಲೇ ಇನ್ನೂ ಅರ್ಧ ಗಂಟೆ ಮಲಗಿರಬೇಕೆಂದಿರುವ ನಮಗೆಲ್ಲ ಎಲ್ಲ ಸ್ನಾನ ಮಾಡಿ ಓಡಿ ಬರುತ್ತಿವೆ ಕಾಫಿ ಕುಡಿಯುತ್ತೇವೆ ಅನಂತರ ಹಿಂದೆ ಮುಸುರಿ ಪಾತ್ರಗಳನ್ನು ತುಂಬಿಕೊಂಡು ಒಬ್ಬರನ್ನೊಬ್ಬರು ಕರೆದುಕೊಂಡು ಹೊಳಗೆ ಹೋಗುತ್ತಾರೆ ಅಲ್ಲಿ ಅವರದೇ ಪ್ರಪಂಚ ಅಲ್ಲಿ ಅವರು ಎಷ್ಟು ಸ್ವತಂತ್ರರಾಗಿರುತ್ತಾರೆ ನದಿಯು ನದಿಯ ಅಲೆಯು ಮತ್ತಷ್ಟು ಎದ್ದು ಕುಣಿಯುವಂತೆ ಹೇಗೆ ಕಿಲಕಿಲ ಧ್ವನಿಯಲ್ಲಿ ನಗುತ್ತಾರೆ ತಮ್ಮ ದೇಹವನ್ನು ಹೇಮಾವತಿಯ ಶೀತಲವಾದ ಜಲದಲ್ಲಿ ಮುಳುಗಿಸಿ ಹೇಗೆ ಉಲ್ಲಾಸವನ್ನೂ ಆನಂದವನ್ನೂ ತೋರಿಸುತ್ತಾರೆ ಅವುಗಳನ್ನೆಲ್ಲ ವರ್ಣಿಸುವುದಕ್ಕಾಗುವುದಿಲ್ಲ ಮಳೆ ಹೆಚ್ಚಾಗಿ ಜಡ ಹಿಡಿದ ದಿವಸ ಕೆಲವರು ಸ್ನಾನಕ್ಕೆ ನದಿಗೆ ಹೋಗುವುದಿಲ್ಲ ಆದರೆ ಐದು ಆರು ವಿಧಿವೆಯರು ಮಾತ್ರ ಎಂತಹ ಮಳೆ ಬಂದರೂ ಹೊಳಗೆ ಹೋಗಿಯೇ ತೀರುತ್ತಾರೆ ನನಗೇನೋ ಅವರು ಹುಟ್ಟಿದಂದಿನಿಂದ ನದಿಯ ಸ್ನಾನವನ್ನು ಬಿಟ್ಟಿರುವ ಬ್ರಾಹ್ಮಣರು ಶೂದ್ರರು ಸಾಹೇಬರು ಎಲ್ಲರೂ ಆರಂಭಗಾರರೇ ಎಲ್ಲರೂ ಹೇಗೆ ಹೇಗೆ ಗೋ ಮಾಡಿ ವರ್ಷಕ್ಕೆ ಸಾಕಾಗುವಷ್ಟು ನವರಾತ್ರಿ ಉಗಾದಿ ಮೊಹರಂ ಹಬ್ಬಗಳಲ್ಲಿ ಆನಂದದಿಂದ ಕುಣಿದಾಡಲು ಬೇಕಾದಷ್ಟು ಪೈರನ್ನು ಬೆಳೆಯುತ್ತಾರೆ ಶಾಲೋ ಸಾಬಿ ಒಬ್ಬನ ಆರಂಭ ಮಾತ್ರ ದೇವರೇ ಗತಿ ಇವನಿಗೆ ಶಾಲು ಸಾಬಿ ಎಂದು ಹೆಸರು ಬರುಳುವುದು ಕಾರಣವಿದೆ ಅವನು ಮಳೆಗಾಲದಲ್ಲೂ ಬೇಸಿಗೆ ಕಾಲದಲ್ಲೂ ಮಳೆಗಾಲದಲ್ಲೂ ಯಾವಾಗಲೂ ಒಂದು ಶಾಲು ಹೊದೇ ಇರುತ್ತಾನೆ ಹಗಲು ರಾತ್ರಿ ಗದ್ದೆಗೆ ಹೋಗುವಾಗ ಹಳ್ಳಿಗೆ ಹೋಗುವಾಗ ನಮಾಜು ಮಾಡುವಾಗ ಮತ್ತು ಕೋಟೆಗೆ ಹೋಗುವಾಗ ಯಾವಾಗಲೂ ಇವನು ಶಾಲು ಹೊದಿಯುವುದನ್ನು ಮರೆಯುವುದಿಲ್ಲ ಆದುದರಿಂದ ಇವನನ್ನು ಹುಡುಗರು ಶಾಲು ಸಾಬಿ ಎಂದು ಹಾಸೆ ಮಾಡುತ್ತಾರೆ ನದಿಯ ದಾರಿಯಲ್ಲಿ ಪ್ರತಿದಿನವೂ ಶು ಸಾಬಿಯು ಮನೆಯ ಬಾಗಿಲಲ್ಲಿ ಕುಳಿತು ಮಕ್ಕಳನ್ನು ಆಳುಗಳನ್ನು ಬೈದದ್ದೇ ಬೈದದ್ದು ಆದರೆ ಅವನು ಹೇಗೋ ವರ್ಷಕ್ಕಾಗುವಷ್ಟು ಮೊಹರಂ ಹಬ್ಬದಲ್ಲಿ ಜರಿಯ ಬಟ್ಟೆಗಳನ್ನು ಮೆರೆಯಲು ಒದಗುವಷ್ಟನ್ನು ಬೆಳೆದೇ ಬೆಳೆಯುತ್ತಾನೆ ಬೆಳಗಾಗುವ ವೇಳೆಗೆ ತಮ್ಮ ಗುಡಾನದಂತಹ ಹೊಟ್ಟೆಗೆ ಸಡಿಲವಾಗಿ ಕೆಳಕ್ಕೆ ಜಾರುತ್ತಿರುವಂತೆ ಪಂಚೆಯನ್ನು ಬಿಗಿದುಕೊಂಡು ಕಿವಿಗೆ ಮಾವನ ಎಲ್ಲ ಜನಿವಾರವನ್ನು ಸುತ್ತ ನದಿಯ ಕಡೆಗೆ ಹೋಗುತ್ತಿರುವವರು ಶಾಸಕಗಳನ್ನು ಕಾಣಬಹುದು ಊರ ಮುಂದಿನ ಚಾವಡಿಯ ಮೇಲೆ ಬೋರೆಗೌಡನು ಶಾನುಭೋಗರೊಂದಿಗೆ ಟಿಪ್ಪು ಸುಲ್ತಾನದ ಕಾಲದ ಕಗ್ಗಗಳನ್ನು ಹೇಳುತ್ತಾ ಮಧ್ಯ ಮಧ್ಯ ರೈತರು ಹೆಗಲಿನ ಮೇಲೆ ನೈಗಲನ್ನು ಹಾಕಿಕೊಂಡು ಎತ್ತುಗಳ ಜೊತೆಯಲ್ಲಿ ಕಿರುದಿಯಲ್ಲಿ ಹಾಡುತ್ತೆ ಹೊಲಗದ್ದೆಗಳಲ್ಲಿ ಗಳಿಗೆ ಹೋಗುತ್ತಾರೆ ನಮ್ಮ ಮನೆಯ ಹಿತ್ತಲ ಬಾವಿಯ ಕಟ್ಟೆಯ ಮೇಲೆ ನಿಂತುಕೊಂಡು ಚೂದರಕೇರಿಯ ಕಡೆಗೆ ನೋಡಿದರೆ ರಂಗೇಗೌಡನು ಆಗತಾನೇ ಮುಖವನ್ನು ತೊಳೆದು ಸೂರ್ಯನ ಕಡೆಗೆ ಕೈ ಮುಗಿಯುತ್ತಿರುತ್ತಾನೆ ಒಳಗೆ ಅವನ ಹೆಂಡತಿ ರಾಟೆಯಲ್ಲಿ ಕುರಿಯ ತುಪ್ಪಟವನ್ನು ನೂಲಲು ಪ್ರಾರಂಭಿಸುತ್ತಾಳೆ ಅರ್ಚಕನು ಮಾಸಿದ ಮುಗುಟವನ್ನುಟ್ಟುಕೊಂಡು ದೇವಸ್ಥಾನದಲ್ಲಿ ಹೊಡೆಯುತ್ತಿರುವ ಗಂಟೆಯು ನಮಗೆ ಕೇಳಿಸುವುದು ನಾವು ಎದ್ದು ಬಾಗಿಲಿನಲ್ಲಿ ಗಣ್ಣು ಹೊಸಕುತ್ತಾನ ನಿಂತುಕೊಳ್ಳುವ ವೇಳೆಗೆ ನಮ್ಮ ಭಾವನವರು ನದಿಯಲ್ಲಿ ಸ್ನಾನ ಮಾಡಿ ಗೋವಿಂದ ಸದಾ ಧ್ಯಾನಂ ಗೋವಿಂದ ಸದಾ ಜಪಂ ಹೇಳುತ್ತ ದಪ್ಪ ಉಳಿದವರು ನದಿಗೆ ಹೋಗಿ ಕೈಗಳ ಕಡಗಗಳ ಸದ್ದಿನೊಂದಿಗೆ ಗಡಿಗೆಗಳನ್ನು ತೊಳೆದು ನೀರನ್ನು ತುಂಬಿಕೊಂಡು ಬರುತ್ತಾರೆ ರೈತರ ಹುಡುಗರು ಹುಡುಗಿಯರು ದನಿಗಳನ್ನು ಮೇಯಿಸುವುದಕ್ಕೆ ಹೊಡೆದುಕೊಂಡು ಹೋಗುತ್ತಾ ಅವುಗಳ ಕತ್ತಿನ ಗಂಟೆಯ ಧ್ವನಿಯಲ್ಲಿ ತಮ್ಮ ಧ್ವನಿಗಳನ್ನು ಸೇರಿಸಿ ಆಡುತ್ತಾರೆ ನದಿಯ ಆಚೆ ಗುಡ್ಡದ ತಪ್ಪಲಿನಲ್ಲಿ ದನಗಳು ಮೇಯುತ್ತ ಇವೆ ಬೆಳಗ್ಗೆ ಆರು ಗಂಟೆ ಆಗುವುದರೊಳಗೆ ಊರು ಒಂದು ಸುತ್ತ ಸುತ್ತಾಳೆ ಅವಳಿಗೆ ಊರಿನ ವರ್ತಮಾನ ತಿಳಿಯದೇ ತಿಳಿಯದೇ ಇಲ್ಲ ಹುಡುಗರು ಅವಳನ್ನು ರೂಟರ್ ಏಜೆನ್ಸಿ ಎಂದು ಕರೆಯುತ್ತಾರೆ ತಿರುಮಲಮ್ಮ ಎಲ್ಲರಿಗೂ ಬೇಕಾದವಳು ಎಲ್ಲರ ಕಷ್ಟದಲ್ಲಿಯೂ ಅಯ್ಯೋ ಪಾಪ ಎನ್ನುವವಳು ತಿರುಮಲಮ್ಮ ರಾತ್ರಿ ಕೂಡ ಒಂದು ಊರು ಕೂಡ ಊರು ಒಂದು ಸುತ್ತು ಹಾಕುತ್ತ ಹಾಕುತ್ತಾಳೆ ರಾತ್ರಿ ಬೆಳದಿಂಗಳಲ್ಲಿ ಬೆಳದಿಂಗ ಕತ್ತಲೆ ಇರಲಿ ಒಂದು ಸೀಮೆಎಣ್ಣೆಯ ಬುಡ್ಡಿಯನ್ನು ಹತ್ತಿಸಿಕೊಂಡು ಸೆರಗಿನಿಂದ ಅದನ್ನು ಮುಚ್ಚಿಕೊಂಡು ಊರ ಸುತ್ತ ತಿರುಗಿ ಬಿಡುತ್ತಾಳೆ ಅವಳ ಕೈಯಲ್ಲಿ ಬುಡ್ಡಿಯಿದ್ದರೆ ಎಂತಹ ಗಾಳಿ ಬಂದರೂ ಅದು ಆರಿ ಹೋಗುವುದಿಲ್ಲ ಹೊಸಬಿಯ ಮನೆಯ ಬಾಗಿಲಿನಲ್ಲಿ ಸ್ವಲ್ಪ ಬೆಂಕಿಯನ್ನು ತೆಗೆದುಕೊಳ್ಳಲು ತಿಮ್ಮಿಯು ಬಂದು ಕುಳಿತಿರುತ್ತಾಳೆ ತಿಮ್ಮಿಗೆ ಬೆಂಕಿಯ ಸಹಾಯವನ್ನಾದರೂ ಮಾಡುವ ಶಕ್ತಿ ತನಗೆ ಇದೆಯಲ್ಲ ಎಂದು ಹೊಸಬಿಗೆ ಸ್ವಲ್ಪ ಹೆಮ್ಮೆ ಹೊಸಬಿಯು ಹೊಸಬಿಯ ಹುಡುಗಿ ಚೆನ್ನಿಗೆ ಮದುವೆಯ ವಯಸ್ಸು ಬಂದಿದೆ ಅವಳು ಗಟ್ಟ ಗಡತನ ಗಡತವಾಗಿ ಚೆನ್ನಾಗಿದ್ದಾಳೆ ಒಂದು ದಿವಸ ತಿಮ್ಮಿಯು ಬಂದಾಗ ಅವಳು ನೀರಿನ ಒಲೆಗೆ ಪುರಲೆಯನ್ನು ಹಾಕುತ್ತಿದ್ದಳು ಚೆನ್ನಿಯನ್ನು ತನ್ನ ಮಗ ನಿಂಗನಿಗೆ ತಂದುಕೊಳ್ಳಬೇಕು ಎಂದು ತಿಮ್ಮಿಗೆ ಬಹಳ ಆಸೆ ಆದರೆ ಹೊಸಬಿಯು ಒಪ್ಪುವಳೋ ಇಲ್ಲವೋ ಎಂಬ ಸಂದೇಹ ತಿಮ್ಮೆಯು ಪ್ರತಿದಿನವೂ ಬೆಂಕಿ ತೆಗೆದುಕೊಳ್ಳುವುದಕ್ಕೆ ಬಂದಾಗ ಆ ಮಾತು ಈ ಮಾತು ಆಡಿ ಕೊನೆಗೆ ಚೆನ್ನಿಯ ಮದುವೆಯ ಮಾತನ್ನಾಡುತ್ತಾಳೆ ಶನ್ನಿಯು ಕಸವನ್ನು ಹೊತ್ತುಕೊಂಡು ಹೊಲದ ಬಳಿಗೆ ಹೋಗುವಾಗ ಪ್ರತಿದಿನವೂ ನಿಡಕೆ ಹೊಗೆ ಸೊಪ್ಪು ಅವಳು ಇಲ್ಲವೆಂದರೂ ಬಿಡದೆ ಬಂಡಾತದಿಂದ ಕಿತ್ತುಕೊಳ್ಳುತ್ತಾನೆ ಅವಳ ಕಡೆಗೆ ನಾಯಿ ಚೂಪಿಡುತ್ತಾನೆ ಅವಳು ಭಯದಿಂದ ನಾಯಿಯನ್ನು ಹಿಂದಕ್ಕೆ ಕರೆ ಎಂದು ಕೂಗಿದರೆ ಆಗ ನನ್ನ ಮದುವೆ ಆಗ್ತೀಯಾ ಎಂದು ಕೇಳಿ ಅವಳ ಕೈಯಲ್ಲಿ ಹೂವನ್ನಿಸಿ ನಾಯಿಯನ್ನು ಹಿಂದಕ್ಕೆ ಕಡಿಯುತ್ತಾನೆ ಒಕ್ಕಲಿದರೆ ಮನೆಗಳ ಮೇಲೆ ಪುರುಳೆಯ ಕುಗೆ ಹೇಳುತ್ತದೆ ಬ್ರಾಹ್ಮಣರ ಮನೆಗಳ ಕಡೆಯಿಂದ ಬೆರಣಿಯ ಹೊಗೆಯ ವಾಸನೆ ಬರುತ್ತದೆ ನಮ್ಮ ಊರಿನ ನಿತ್ಯ ಜೀವನದ ಒಂದೇ ವಿದವಾದ ಬೇಸರಿಕೆಯನ್ನು ಹೋಗಲಾಡಿಸುವ ಸಾಧನಗಳಲ್ಲಿ ನಮ್ಮ ಊರ ಬಸ್ಸು ಒಂದು ಬಸ್ಸು ನಮ್ಮೂರಿಗೆ ಗಡಿಯಾರದ ಹಾಗೆ ಅದು ಮೂರು ಸಲ ನಮ್ಮೂರಿಗೆ ಬರುತ್ತದೆ ಬೆಳಗ್ಗೆ ಎಂಟು ಗಂಟೆಗೆ ಮೊದಲನೇ ಸಲ ಇದು ಹೆಂಗಸರಿಗೆಲ್ಲ ನದಿಗೆ ಪಾತ್ರೆಗೆ ಬೆಳಗುವುದಕ್ಕೂ ಬಟ್ಟೆ ಒಗೆಯುವುದಕ್ಕೂ ಹೋಗುವುದಕ್ಕೆ ಗುರುತು ಬಸ್ ಎರಡನೆಯ ಸಲ ಮಧ್ಯಾಹ್ನ ಒಂದು ಗಂಟೆಗೆ ಬರುತ್ತದೆ ಇದು ಎಲ್ಲರಿಗೂ ಊಟದ ಕಾಲ ಮಧ್ಯಾಹ್ನದ ಬಸ್ ಬಂದ ಕೂಡಲೇ ಬಸ್ಸು ಬಂತು ಗಂಡಸರೆಲ್ಲ ಊಟಕ್ಕೆ ಬರುತ್ತಾರೆ ಎಂಬುದಾಗಿ ಸ್ತ್ರೀಯರು ತಮ್ಮ ತಮ್ಮ ಮನೆಗಳಿಗೆ ಓಡುತ್ತಾರೆ ಸಾಯಂಕಾಲದ ಬಸ್ ಸುಮಾರು ಆರೂವರೆ ಗಂಟೆಗೆ ಬರುತ್ತದೆ ಇದು ಜೋಡಿದಾರರ ಮನೆಯ ಬಾಗಿಲಿನಲ್ಲಿ ಎಲೆ ಹಚ್ಚುತ್ತಾ ಮಾತನಾಡುತ್ತಾ ಹಾಡುಗಳನ್ನು ಹಾಡುತ್ತಾ ಕುಳಿತಿರುವ ಹೆಂಗಸರಿಗೆ ಮನೆಗೆ ಹೋಗುವುದಕ್ಕೆ ಸೂಚನೆ ಅರ್ಚಕನು ಸಾಯಂಕಾಲದ ಬಸ್ ಬಂದ ಕೂಡದೆ ದೇವಸ್ಥಾನಕ್ಕೆ ಪೂಜೆಗೆ ಹೋಗುತ್ತಾನೆ ಬೆಟ್ಟ ಗುಡ್ಡಗಳಲ್ಲಿ ಮೇಯುತ್ತಿರುವ ದನಗಳನ್ನು ಆಡುಗಳನ್ನು ಹೊಡೆದುಕೊಂಡು ಒಕ್ಕಲಿಗರ ಹುಡುಗರು ಹುಡುಗಿಯರು ಮನೆಗಳಿಗೆ ಬರುತ್ತಾರೆ ಬಸ್ಸು ನಮ್ಮ ಊರಿನ ಸುತ್ತ ತಿರುಗುತ್ತದೆ ಅದನ್ನು ಕಂಡರೆ ನಮ್ಮ ಊರಿನವರಿಗೆಲ್ಲ ಒಂದು ಆನಂದ ಮನೆಯೊಳಗೆ ಅಡಿಗೆ ಮಾಡುತ್ತಿರುವ ಹೆಂಗಸರು ಅಡಿಗೆಯನ್ನು ಅಷ್ಟಕ್ಕೇ ಬಿಟ್ಟು ಬಸ್ಸಿನ ಧ್ವನಿಯನ್ನು ಕೇಳಿದ ಕೂಡಲೇ ಬೀದಿ ಬಂದು ಒಂದು ಗಳಿಗೆ ನಿಂತುಕೊಳ್ಳುತ್ತಾರೆ ಬಸ್ ಅನ್ನು ತೋರಿಸಿದರೆ ಮಕ್ಕಳು ಅಳುವುದನ್ನು ನಿಲ್ಲಿಸುತ್ತಿರುತ್ತವೆ ಭಾಗವತ ಪುರಾಣವನ್ನು ಮನಸ್ಸಿಟ್ಟು ಓದುವುದರಲ್ಲಿ ತೊಡಗಿರುವ ಶಾಸಕರು ಕೂಡ ಬಸ್ ಮನೆಯ ಮುಂದೆ ಹೋಗುತ್ತಿರುವಾಗ ಒಂದು ಗಳಿಗೆ ಆದರೆ ಕಡೆಗೆ ನೋಡುತ್ತ ಓದುವುದನ್ನು ಮರೆತು ಸುಮ್ಮನಾಗುತ್ತಾರೆ ಗಾನಿಗರ ಬೆಟ್ಟೆಯನ್ನು ಗಾನಕ್ಕೆ ಕಟ್ಟಿರುವ ಎತ್ತನ್ನು ಮುಂದಕ್ಕೆ ಹೊಡೆಯುವುದನ್ನೇ ಮರೆಯುತ್ತಾನೆ ನೇಗೆಯ ಹನುಮ ಶೆಟ್ಟಿಯು ಲಾಲಿ ಬೀಸಾಡುವುದನ್ನು ಬೀಸಾಡುವ ಲಾಳಿ ಮರೆತು ಬಸ್ಸಿನ ಧೂಳನ್ನು ನೋಡುತ್ತ ಕುಳಿತುಕೊಳ್ಳುತ್ತಾನೆ ಕಮ್ಮಾರ ಸಿದ್ದಾಚಾರಿಯ ಕಾದ ಕಬ್ಬಿನಕ್ಕೆ ಏಟು ಹೊಡೆಯುವುದನ್ನು ಬಿಟ್ಟು ಅಂಗಡಿಯ ಹೊಗೆಯ ಮೂಲಕ ಬಸ್ಸಿನ ಕಡೆ ನೋಡುತ್ತಾ ಕಬ್ಬಿಣ ತಣ್ಣಗಾಗಲು ಅವಕಾಶವನ್ನು ಕೊಡುತ್ತಾನೆ ಬಸ್ ಹೋಗುವುದನ್ನು ನೋಡುವ ಪ್ರಾಮುಖ್ಯವಾದ ಕೆಲಸಕ್ಕಾಗಿಯೇ ನಮ್ಮೂರಿನ ಬೀದಿ ಬೀದಿಗಳಲ್ಲಿ ಅನೇಕ ಸೋಮಾರಿಗಳು ನೆರೆದಿರುತ್ತಾರೆ ಬಸ್ ನಮ್ಮೂರಿಗೆ ಪ್ರಿಯವಾಗುವುದಕ್ಕೆ ಇನ್ನೂ ಒಂದು ಕಾರಣ ಹಿಂದೆ ಇದ್ದ ಬಸ್ ಡ್ರೈವರ್ಗೂ ನಮ್ಮ ಊರಿನ ಹೆಂಗಸರಿಗೂ ಒಂದು ವ್ಯಾಜ್ಯದಿಂದ ಸ್ವಲ್ಪ ಮನಸ್ತಾಪ ಉಂಟಾಗಿತ್ತು ಅದು ಈ ರೀತಿ ನಮ್ಮ ಊರ ರಥೋತ್ಸವಕ್ಕೆ ನಾಲ್ಕು ದಿವಸಗಳು ಮುಂಚಿತವಾಗಿ ಹೆಂಗಸರೆಲ್ಲ ಮನೆಗಳನ್ನು ಅಚ್ಚುಕಟ್ಟಾಗಿ ಸಾರಿಸಿ ಸುಣ್ಣ ಹಚ್ಚಿದ್ದರು ಮಾರದಿದ್ದೇ ಹೆಚ್ಚಾದ ಮಳೆ ಬಂದಿದ್ದು ಬೀದಿಯೆಲ್ಲ ಬಹಳ ಕೆಸರ ಆಯಿತು ಸಕಾಲದಲ್ಲಿ ಉರಳಕ್ಕೆ ಬಂದಿತು ಬೀದಿಯಲ್ಲಿ ಬಂದ ಕೂಡಲೇ ಕೆಸರಿನ ಮೇಲೆ ಚಕ್ರವು ಹರಿದು ಎರಡು ಕಡೆಯ ಮನೆಯ ಗೋಡೆಗಳಿಗೂ ಕಸರು ಹಾರಿಯಿತು ಇದರಿಂದ ನಮ್ಮ ಹೆಂಗಸರಿಗೆ ಬಹಳ ಸಿಟ್ಟು ಬಂತು ಆದರೆ ಪುಳಿಜಾರು ಪುಳುಚಾರು ಕುಟುಂಬಗಳ ಸಹಿಸಿಕೊಂಡು ಸುಮನಾದರು. ಆದರೆ ಪೇಟೆಯಲ್ಲಿ ಒಕ್ಕಲಿಗ ಮನೆಗಳಿಗೂ ಇದೇ ರೀತಿ ಬರಬಿದ್ದಾಗ ಅವರ ಹೆಂಗಸರೆಲ್ಲ ಬಹಳ ಸಿಟ್ಟಿನಿಂದ ಡ್ರೈವರ್ನ ಕಡೆಗೆ ಕಸ ಬರಿಗೆಗಳನ್ನು ಎಸೆದರು ಆವತ್ತಿನಿಂದ ಡ್ರೈವರ್ ಬರುವುದು ನಿಂತು ಹೋಯಿತು ಈಚೆಗೆ ರಾಜಯಂಗಾರಿ ಡ್ರೈವರ್ ಆಗಿದ್ದಾನೆ ರಾಜಯ್ಯಂಗಾರಿ ಇನ್ನು ಹುಡುಗ ಯಾವಾಗಲೂ ಅಕೃತ್ರಿಮವಾದ ನಗೆಯನ್ನು ನಗುತ್ತಾ ನಮ್ಮ ಊರಿನವರಿಗೆಲ್ಲ ಬೇಕಾದವನಾಗಿದ್ದಾನೆ ಎಲ್ಲಾ ತಾಯಂದರಿಗೂ ಅವನನ್ನು ಕಂಡರೆ ವಿಶ್ವಾಸ ಅವನಿಗೆ ನಮ್ಮ ಊರಲ್ಲಿ ಎಲ್ಲರ ಮನೆಯಲ್ಲಿಯೂ ಆಗಾಗ ಕಾಫಿ ತಿಂಡಿ ಬೀಳುತ್ತಾ ಇರುತ್ತದೆ ರಂಗನ ಮನೆಯ ಎಳ್ಳೀರು ಹೊಸಬೇ ಹಿತ್ತಾಳೆ ದಾಳಿಂಬೆ ಹಣ್ಣು ಇವೆಲ್ಲ ಈಗ ರಾಜಾರಿಯ ಪಾಲ್ ಯಾವುದಾದರೂ ಮಗು ಆಡುತ್ತಿದ್ದರೆ ರಾಜಯ್ಯಂಗಾರಿಯ ರಾಜಯಂಗ ರಾಜ್ಯಂಗಾರಿಯು ಅವನನ್ನು ಕಂಡರೆ ಯಾವುದಾದರೂ ಮಗು ಅಳುತ್ತಿದ್ದರೆ ರಾಜ್ಯಂಗಾರಿಯು ಅದನ್ನು ಬಸಿನಲ್ಲಿ ಕೂರಿಸಿಕೊಂಡು ಬೀದಿಯ ಒಂದು ಸುಟ್ಟು ಸುಟ್ಟು ತಿರುಗಿಸುತ್ತಾನೆ ಇದರಿಂದ ಅವನನ್ನು ಕಂಡರೆ ತಾಯಂದಿರಿಗೆ ಬಹಳ ಸಂತೋಷ ನಮ್ಮ ಹುಡುಗರು ಹಾಸನ ಹೈಸ್ಕೂಲ್ ನಲ್ಲಿ ಅವರು ಕೊಡುವ ಕಾಗದಗಳನ್ನು ರಾಜಯ್ಯಂಗಾರಿ ನಮ್ಮೂರಿನಲ್ಲಿ ಅವರವರ ಮನೆಗಳಿಗೆ ತಲುಪಿಸುತ್ತಾನೆ ನಾವು ಯಾವುದಾದರೂ ತಿಂಡಿ ಹುಡುಗರಿಗೆ ಕಳಿಸಿ ಕಳಿಸಿದರೆ ತೆಗೆದುಕೊಂಡು ಹೋಗಿ ಕಡಿಮೆ ಮಾಡಿದೆ ಅವರಿಗೆ ಮುಟ್ಟಿಸುತ್ತಾನೆ ಊರಿನ ಹುಡುಗರನ್ನೆಲ್ಲ ನಿತ್ಯ ಸಲ ಬಸ್ಸಿನಲ್ಲಿ ಕೂರಿಸಿಕೊಂಡು ಬೀದಿಗಳಲ್ಲಿ ತಿರುಗಿಸುತ್ತಾನೆ ಹುಡುಗರು ಸಂತೋಷದಿಂದ ರಾಜಯಂಗಾರಿಕೆ ಜಯ ಎಂದು ಕೂಗುತ್ತವೆ ರಾಜಯಂಗಾರಿಗೆ ನಮ್ಮೂರಿನಲ್ಲಿ ಪ್ರಾಮುಖ್ಯತೆ ಹೆಚ್ಚು ಹೆಚ್ಚು ಅವನ ಆಕೃತಿ ಮತ್ತು ಉಡುಪುಗಳನ್ನು ನೋಡಿದರೆ ಅವನು ಮೋಟಾರ್ ಡ್ರೈವರ್ನ ಹೊರತು ಮತ್ತಾರೋ ಆಗಿರಬೇಕೆಂದು ಊಹಿಸುವುದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ ಮೋಟಾರ್ ಡ್ರೈವರ್ಗಳೆಲ್ಲ ಸಾಧಾರಣವಾದ ಒಂದು ವೇಷವೂ ಒಂದು ಭಾಷೆಯೂ ಇದೆ ಈ ಪ್ರಾಂತ್ಯದ ಮೋಟಾರ್ ಡ್ರೈವರ್ ಉದ್ದವಾದ ಒಂದು ಟೋಪಿಯನ್ನು ಧರಿಸುತ್ತಾನೆ ಆರೋಗ್ಯದಿಂದ ತುಂಬಿ ಉಕ್ಕುತ್ತಿರುವ ಉಕ್ಕಿ ಬರುತ್ತಿರುವ ಸ್ವಲ್ಪ ಅಗಲವಾದ ಹಣೆ ಬೇಕಾದಂತೆ ತಿಂಡಿ ಕಾಫಿ ತಿಂದು ಕುಡಿದು ಸ್ವೇಚ್ಛೆಯಾಗಿ ಬೆಳೆದಿರುವ ದೇಹ ಹೆಚ್ಚು ಬಿಗಿಯಾಗಿ ಮೈಗೆ ಅಂಟಿಕೊಂಡಿರುವ ಕೋಟು ಕತ್ತಿನಲ್ಲಿ ಕರವಸ್ತಗಳ ಗುಂಪು ಶರಾಯಿ ಒರಟಾದ ಬೂಟು ಬಣ್ಣದ ವೇಷೋಟು ಪ್ರಯಾಣಿಕರಾದರೂ ಕೊಟ್ಟರೆ ಪ್ರಯಾಣಿಕರಾದರೂ ಕೊಟ್ಟರೆ ಓಟಿನ ಗುಂಡಿಯ ತೂತಿನಲ್ಲಿ ಸಿಕ್ಕಿಕೊಂಡಿರುವ ಒಂದು ಹೂವು ರಾಜಯಂಗಾರೆ ಬಹಳ ಎಚ್ಚರಿಕೆಯಿಂದ ಈ ಉಡುಪನ್ನು ಧರಿಸುತ್ತಾನೆ ಅವನಿಗೆ ರಸ್ತೆ ಉದ್ದಕ್ಕೂ ಅನೇಕರ ಪರಿಚಯವಿದೆ ಹಳ್ಳಿಗಳ ಮುಂದೆ ಬಸ್ ಧೂಳಿಯಲ್ಲಿ ಚುತ್ತಾ ಹೋಗುವಾಗ ಸ್ತ್ರೀ ಪುರುಷರೆಲ್ಲ ಅದನ್ನು ನೋಡಲು ಹೊರಗೆ ಬರುವರು ರಾಜ ಅಧಿಕಾರ ಮೋಟಾರ್ ತೊಳೆಯುವ ಕ್ಲೀನರ್ನ ಮೇಲೆ ಬಹಳ ಹೆಚ್ಚು ರಾಜಯಂಗಾರಿಗೂ ಕ್ಲೀನರಿಗೂ ಇಂಗ್ಲಿಷ್ ಬಾರದಿದ್ದರು ಮೋಟಾರ್ ನಲ್ಲಿ ಓಡಾಡಿ ಒಂದೊಂದು ಇಂಗ್ಲಿಷ್ ಪದವನ್ನು ಕಲಿತಿದ್ದಾರೆ ಆದರೆ ಪ್ರತಿಯೊಂದು ಇಂಗ್ಲಿಷ್ ಪದ ಮಧ್ಯದಲ್ಲಿಯೂ ಈ ಇಲ್ಲದಿದ್ದರೆ ನಡೆಯುವುದಿಲ್ಲ ನಡೆಯುವಂತೆ ಇಲ್ಲ ಇಸ್ಕ್ರೂ ಇವೆಲ್ಲ ರಾಜಯ್ಯಂಗಾರಿಯ ಶಬ್ದ ಕೋಶ ಪದಗಳು ಮೋಟಾರ್ ನಮ್ಮೂರಿನ ಟಪಾಲ್ ಆಫೀಸಿನ ಎದುರಿಗೆ ನಿಲ್ಲಿಸಿ ಜೇಬಿನಲ್ಲಿ ಕೈಯನ್ನು ಹಾಕಿಕೊಂಡು ಉದಾಸೀನದಿಂದ ಜಗಲಿಯ ಮೇಲೆ ಛಾಪೆಯ ಮೇಲೆ ಬಿದ್ದು ಹೊರಡುತ್ತಾನೆ ಹುಡುಗರೆಲ್ಲ ಸುತ್ತ ಕುಳಿತುಕೊಂಡು ಬಸ್ಸಿನ ಮೇಲೂ ಪೆಟ್ರೋಲಿನ ಮೇಲೂ ಅವನು ಹೇಳುವ ವಿಷಯಗಳನ್ನೆಲ್ಲ ಉತ್ಸುಕತೆಯಿಂದ ಕೇಳಿ ಅನಂತರ ಅವೇ ಮಾತುಗಳನ್ನು ತಾವು ಪದೇ ಪದೇ ಆಡುತ್ತಾರೆ ಕೆಲವರಂತೂ ಅವನ ಉಡುಗೆ ತೊಡುಗೆಗಳನ್ನು ಸಹ ಅನುಕರಿಸಲು ಪ್ರಯತ್ನ ಪಡುತ್ತಾರೆ ಮಳೆಗಾಲದಲ್ಲಿ ಒಂದು ತಿಂಗಳು ಜಡಿ ಮಳೆ ಹಿಡಿಯುತ್ತದೆ ಆಗ ಬೀದಿಗೆ ತಲೆ ಹಾಕುವುದಕ್ಕೆ ಆಗುವುದಿಲ್ಲ ಆದರೆ ನಮ್ಮ ರೈತರು ಬಹಳ ಕಷ್ಟಜೀವಿಗಳು ತಾವು ಮಾಡಬೇಕಾದ ಕೆಲಸವನ್ನು ಅವರು ಯಾವಾಗಲೂ ಬಿಡುವುದಿಲ್ಲ ಇಂತಹ ಕಷ್ಟಜೀವಿಗಳಲ್ಲಿ ಲಂಗೇಗೌಡ ಒಬ್ಬ ಮಳೆ ಜ್ವರ ಎಂದು ಹೊಡೆಯುತ್ತಿದ್ದರು ರಂಗೇಗೌಡ ಮಂಡಿ ಇದ್ದ ಕೆಸರಿನ ಗದ್ದೆಯಲ್ಲಿ ಮಧ್ಯಾಹ್ನದವರೆಗೂ ತಿರುಗುತ್ತಾನೆ ತಲೆಗೊಂದು ಹರಕು ಗೋಣೆಯ ಚೀಲ ಅದೇ ಅವನ ಛತ್ರಿ ಮೈಗೆ ಒಂದು ಕರಿಯ ಕಂಬಳಿ ಸೊಂಟದಿಂದ ಕೆಳಕ್ಕೆ ನಾಲ್ಕು ಮಳದ ಒಂದು ದಟ್ಟಿ ರಂಗೇಗೋಡನ ಹೊಟ್ಟಿಗೆ ಮುಂಚೆ ಎದ್ದು ಮುಖ ತೊಳೆದು ಸೂರ್ಯನಿಗೆ ನಮಸ್ಕಾರ ಮಾಡಿ ಉಪ್ಪಿಟ್ಟು ತಿಂದು ಕೆಲಸಕ್ಕೆ ಹೋಡುತ್ತಾನೆ ಉಪ್ಪಿಟ್ಟು ಎಂದರೆ ನಾವು ಹೋಟೆಲ್ಗಳಲ್ಲಿಯೂ ಮನೆಗಳಲ್ಲಿಯೂ ತಿನ್ನುವ ಅಕ್ಕಿಯ ಅಥವಾ ರವೆಯ ಉಪ್ಪಿಟ್ಟಲ್ಲ ಇಂತಹ ಉಪ್ಪಿಟ್ಟು ಪದಾರ್ಥವಿ ಪದಾರ್ಥವಿದೆ ಎಂಬುದು ನಮ್ಮ ರೈತರಲ್ಲಿ ಅನೇಕರಿಗೆ ತಿಳಿಯದು ಅವನು ಉಪ್ಪಿಟ್ಟು ಅನ್ವರ್ಥನಾಮ ಯಾವ ರೈತನ ಮನೆಯಲ್ಲಿಯೂ ರಾತ್ರಿಯ ಊಟಕ್ಕೆ ಮಾತ್ರವೇ ಬೇಕಾದಷ್ಟು ಹಿಟ್ಟನ್ನು ಮಾಡುವುದಿಲ್ಲ ಯಾಕಂದರೆ ಬೆಳಗ್ಗೆ ಎದ್ದುಕೂಡದೆ ದನ ಕಾಯುವವನಿಗೂ ಹೊಲಗದ್ದೆಗೆ ಹೋಗುವವನಿಗೂ ತಂಗು ಹಿಟ್ಟು ಬೇಕಾಗುತ್ತದೆ ಆದುದರಿಂದ ರಾತ್ರಿಯೇ ಸ್ವಲ್ಪ ಹೆಚ್ಚು ಹಿಟ್ಟನ್ನು ಮಾಡಿ ಮಾಡುತ್ತಾರೆ ಆದರೆ ಮಳೆಗಾಲದಲ್ಲಿ ತಂಗುಳು ಹಿಟ್ಟನ್ನು ತಿನ್ನಲು ಸ್ವಲ್ಪ ಬೇಸರಿಕೆ ಆದುದರಿಂದ ರೈತನ ಹೆಂಡತಿ ಒಂದು ಅರಿಯುವ ಕಲ್ಲಿನ ಮೇಲೆ ಹತ್ತು ಕಾಳು ಉಪ್ಪು ಹರಳು ಉಪ್ಪು ಹರಳು ಎಂಟು ಹತ್ತು ಮೆಣಸುಕಾಯಿ ಹುಳ್ಗಳನ್ನೆಲ್ಲ ಹಾಕಿ ಚೆನ್ನಾಗಿ ಎರೆದು ಅದರ ಮೇಲೆ ರಾತ್ರಿಯೇ ತಂಗಳು ಹಿಟ್ಟು ನುಂಬು ಅಂದರೆ ಅದು ಸ್ವಲ್ಪ ಖಾರವೂ ಉಪ್ಪು ಉಳಿದುದಾಗುತ್ತದೆ ಇದೇ ಉಪ್ಪಿಟ್ಟು ರಂಗೇಗೌಡನು ಮಂಡಿಯುದ್ದ ಕರ್ಸೇರಿನಲ್ಲಿ ಗದ್ದೆ ಉಳಿದು ಪ್ರಾರಂಭಿಸುತ್ತಾನೆ ಅವನು ಒಂದು ಗುರಿ ಒಂದೇ ಅವನ ಒಂದೇ ಗುರಿ ಗದ್ದೆಯನ್ನುಳುವುದು ಅದನ್ನು ಹೊತ್ತ ಹೊರತು ಅವನು ಬೇರೆ ವಿಷಯಗಳನ್ನು ಕುರಿತು ಆಲೋಚನೆಯನ್ನು ಸಹ ಮಾಡುವುದಿಲ್ಲ ಅವನು ಸೋಮಾರಿಯಾದರೆ ಪ್ರಪಂಚದ ಹೊಟ್ಟೆಯನ್ನು ತುಂಬುವವರಾರು ಅವನ ಮನೆಯಲ್ಲಿ ಒಂದು ಮಗುವು ಸೋಮಾರಿಯಲ್ಲ ಆದ್ದರಿಂದ ನಾಲ್ಕು ಮಕ್ಕಳ ಒಕ್ಕಲಿಗನು ಹೆಚ್ಚು ಜಮೀನನ್ನು ಸಾಗುವಳಿ ಮಾಡಿ ಸುಖವಾಗಿ ಜೀವನ ಮಾಡಿಕೊಳ್ಳುತ್ತಾನೆ ಅವನ ಸಂಸಾರವು ವೃದ್ಧಿಯಾದಂತೆ ಅವನ ಸಂಪಾದನೆಯೂ ಹೆಚ್ಚುವುದು ಸೋಮಾರಿಗಳಾದ ನಮಗೆ ಮಕ್ಕಳು ಹುಟ್ಟಿದರೆ ಅವರ ಪೋಷಣೆಯೇ ಭಾರವಾಗಿ ಕೂತಿದೆ ನಮಗೂ ನಿಮಗೂ ಆ ಗದ್ದೆಯಲ್ಲಿ ಹತ್ತು ನಿಮಿಷ ನಿಂತಿದ್ದರೆ ಮಂಡಿಲ್ಲ ನೋ ಹೊತ್ತು ಬಿಡುತ್ತದೆ ರಂಗೇಗೌಡನ ಜೀವನವು ಸುಂದರವೂ ಸರಳವೂ ಆದರು ಅವನು ಯಾವಾಗಲೂ ಆರೋಗ್ಯ ದೃಢಕಾಯ ಒತ್ತಾರೆ ಎದ್ದು ತಂಗಳು ತಿಂದು ಹೊಲದಲ್ಲಿಯೇ ಗದ್ದೆಯಲ್ಲಿಯೋ ಹೋಗಿ ಅವನು ಉಳುತ್ತಿದ್ದರೆ ಅವನ ಹೆಂಡತಿಯೋ ಅಲ್ಲಿಗೆ ಹಿಟ್ಟನ್ನು ತರುತ್ತಾಳೆ ರೈತರಿಗೆಲ್ಲ ಹೊಳೆಗಡ್ಡೆಗಳಲ್ಲಿ ಹಿಟ್ಟು ಬರುತ್ತದೆ ಅವನ ಹೆಂಡತಿಯ ತಲೆಯ ಮೇಲೆ ಒಂದು ಕುಕ್ಕೆ ಅದರಲ್ಲಿ ಊಟ ಮಾಡುವ ಒಂದು ತಟ್ಟೆ ಎರಡು ಹಿಟ್ಟಿನ ಮುದ್ದೆ ಹೆಸರು ಸ್ವಲ್ಪ ಅನ್ನ ಕಾಳು ಮಜ್ಜಿಗೆ ರೈತನಿಗೆ ಹೆಚ್ಚಾಗಿ ಕಾಯಿಲೆ ಬರುವುದಕ್ಕೆ ಇದೊಂದು ಇನ್ನೊಂದು ಗುಟ್ಟನ್ನು ನಾವು ತಿಳಿಯಬೇಕು ಅವನಿಗೆ ಆಹಾರವು ಬಹಳ ನಿಯಮ ನಿಯಮಿತ ಕಾಲದಲ್ಲಿ ಹೊರತು ಅವನು ಉಳಿದ ಕಾಲದಲ್ಲಿ ನಮ್ಮಂತೆ ಸಿಕ್ಕಿ ಸಿಕ್ಕೂ ಮೆಲುಕು ಹಾಕುವುದಿಲ್ಲ ಯಾಕಂದರೆ ಸಾಧಾರಣವಾಗಿ ಬೆಳಗ್ಗೆ ಮನೆಯನ್ನು ಬಿಟ್ಟವನು ತಿರುಗಿ ಮನೆಯನ್ನು ಸೇರಬೇಕಾದರೆ ರಾತ್ರಿಯೇ ರಂಗೇಗೌಡ ಹೆಂಡತಿ ತಂದು ಹಿಟ್ಟನ್ನು ಬಿಸಿಲಿನಲ್ಲಿಯೋ ಮರದ ನೆರಳಿನಲ್ಲಿಯೋ ಅಥವಾ ತೊಂದರು ಮಳೆಯಲ್ಲಿಯೋ ತಲೆಗೊಂದು ಕಂಬಳಿಯನ್ನು ಹೊದೆಕೊಂಡು ಊಟ ಮಾಡುತ್ತಾನೆ ಸುತ್ತಲೂ ವಿಚಿತ್ರವಾದ ಪ್ರಕೃತಿ ಮೇಲೆ ವಿವಿಧ ಚಿತ್ರ ಜಾಲಗಳನ್ನು ಬಣ್ಣಿಸಿ ಆಕಾಶ ದೂರದಲ್ಲಿ ಪರ್ವತ ಶ್ರೇಣಿ ಮಗ್ಗುಲಲ್ಲಿ ಅವನ ಕಷ್ಟದಿಂದ ಬೆಳೆದಿರುವ ಪೈರು ಎದುರಿಗೆ ಅವನ ಕಣ್ಣಿಗೆ ಮಗ್ಗುಲಲ್ಲಿ ಅವನ ಕಷ್ಟದಿಂದ ಬೆಳೆದಿರುವ ಪೈರು ಎದುರಿಗೆ ಅವನ ಕಣ್ಣಿಗೆ ಬೇಕಾದ ಬೆಳಕಾದ ಹೆಂಡತಿ ಹಸಿದಿರುವ ಹೊಟ್ಟೆ ಶುದ್ಧವಾದ ಪ್ರೇಮ ಪೂರ್ಣವಾದ ಆಹಾರ ರಂಗೇಗೌಡನು ಹೀಗೆ ಊಟ ಮಾಡುತ್ತಿರುವುದನ್ನು ನೋಡಿ ನನಗೆ ಎಷ್ಟೋ ಸಲ ಹೊಟ್ಟೆ ಕಿಚ್ಚು ನಮ್ಮೂರಿಗೆಲ್ಲ ನರಸೇಗೌಡನೇ ಹಿರಿಯನೆಂದು ಕಾಣುತ್ತದೆ ಅವನಿಗಿಂತ ಎರಡು ಮೂರು ನಾಲ್ಕು ವರ್ಷ ಚಿಕ್ಕವರಾದರು ಚಿಕ್ಕವರಾದವರು ಚಿಕ್ಕವರಾದವರು ನಮ್ಮ ಊರಿನಲ್ಲಿ ಅನೇಕರಿದ್ದಾರೆ ನರಸೇಗೌಡ ಬಹಳ ದುಃಖವನ್ನು ಕಂಡವನಾದರೂ ಮನುಷ್ಯ ಸ್ವಭಾವ ಅವನಿಗೆ ಇನ್ನೂ ನಂಬಿಕೆ ಕಡಿಮೆಯಾಗಿಲ್ಲ ಯಾವಾಗಲೂ ಯಾರೋ ಅವನಿಗೆ ಮಾಡದಿದ್ದಿರಬಹುದಾದ ಸಹಾಯ ಪ್ರೇಮದ ಹೆಂಡತಿಯ ನೆನಪು ಸತ್ತ ಸ್ನೇಹಿತರೊಂದಿಗೆ ಮಳೆಗಾಲದಲ್ಲಿ ಬೆಂಕಿ ಎಸುತ್ತಾ ಕಳೆದ ದಿನಗಳು ಇವುಗಳನ್ನೆಲ್ಲ ಅವನಿಗೆ ಜೀವನದ ಸುಖಕರವಾದ ಭಾಗಗಳನ್ನು ಆಗಾಗ ಜ್ಞಾಪಕಕ್ಕೆ ತರುತ್ತದೆ ಈಗ ಅವನಿಗೆ ಹಿಂದಲಂತೆ ಬದುಕು ಬಂದೂಕು ಹೆಗಲಿನ ಮೇಲೆ ಹೊತ್ತುಕೊಂಡು ಬೇಟೆಯಾಡುವುದಕ್ಕಾಗಲಿ ಅಥವಾ ನೇಗಲನ್ನು ಉಳುವುದಕ್ಕಾಗಲಿ ಆಗುವುದಿಲ್ಲ ಆದರೆ ಊರಿನ ಸಮೀಪದ ಕಾಡಿನ ಗುಡ್ಡದ ಮಗ್ಗುಲಲ್ಲಿ ದನ ಕಾಯುತ್ತಿರುವ ಹುಡುಗ ಹುಡುಗಿಯರು ಅವನು ಸುತ್ತ ಕುಳಿತಾಗ ಅವನು ಓಬಿರಾಯನ ಕಾಲದ ಕಥೆಗಳನ್ನೆಲ್ಲ ಅವರಿಗೆ ಹೇಳಿ ಅವರ ಬೇಸರಿಕೆಯನ್ನು ಹೋಗಲಾಡಿಸುತ್ತಾನೆ ಸಾತಾನಿ ನಾರಾಯಣನ್ನು ನಾರಾಯಣದ ಪೂಜಾರಿ ಪ್ರತಿಭಾನುವಾರವು ಕರಡಿ ಬೆಟ್ಟದ ಆಂಜನೇಯನನ್ನು ಮೂರು ನಾಲ್ಕು ಜನ ಮಾತನಾಡಿಸುವುದೇ ಮಾತನಾಡಿಸಿದ ತಾನೇ ಎನ್ನಬೇಡಿ ಪೂಜಾರಿ ನಾರಾಯಣಯ್ಯನು ಗೂಟದಲ್ಲಿ ಪೂಜೆಗಾಗಿಯೇ ತಗಲು ಹಾಕಿರುವ ಬಿಳಿಯ ಬಟ್ಟೆಯನ್ನುಕೊಂಡು ನೀರು ತುಂಬಿದ ಚೊಂಬನ್ನು ಕೈಲಿ ಹಿಡಿದುಕೊಂಡು ಕರಡಿಗೆಯಲ್ಲಿ ಹೂವನ್ನು ತೆಗೆದುಕೊಂಡು ಬೀದಿಯುದ್ದಕ್ಕೂ ಗಂಟೆ ಅಲ್ಲಾಡಿಸುತ್ತಾ ದೇವಸ್ಥಾನಕ್ಕೆ ಹೋಗುತ್ತಾನೆ ಬಂದವನೇ ನೀರನ್ನು ಕೈಯಲ್ಲಿ ತೆಗೆದುಕೊಂಡು ದೇವರಿಗೆ ಹಿಡಿದಿರುವ ಪಿಶಾಚಿ ಎಲ್ಲ ಓಡಿ ಹೋಗಬೇಕು ದೇವರು ಬಿದ್ದು ತತ್ತರಿಸಬೇಕು ಈ ರೀತಿ ದೇವರ ಮುಖಕ್ಕೆ ಅಪ್ಪಳಿಸುತ್ತಾನೆ ಅನಂತರ ನೀರಿನ ಮೇಲೆ ದೇವರಿಗೆ ಹೂಗಳನ್ನು ಅಂಟಿಸುತ್ತಾನೆ ದೇವರನ್ನು ಮಾತಾಡಿಸುವವನು ಆ ವೇಳೆಗೆ ಬರುತ್ತಾನೆ ಅವನಿಗೆ ಪ್ರಸಾದ ಬೇಕಾಗಿದೆ ಒಂದು ಕೆಲಸ ಮಾಡಿದರೆ ಒಳ್ಳೆಯದಾಗುತ್ತೆಂಬುದನ್ನು ಅವನು ತಿಳಿಯಬೇಕಾಗಿದೆ ಬಂದವನೇ ದೇವರಿಗೆ ಅಡ್ಡಬಿದ್ದು ಕೆಲಸವಾಗುವುದರ ಬಲಗಡೆ ಕೊಡು ಇಲ್ಲದಿದ್ದರೆ ಎಡೆಗಡೆ ಕೊಡು ಎನ್ನುತ್ತೆ ಆ ದಿವಸ ನಾನು ಗುಂಡನು ಬೆಟ್ಟದ ಮೇಲಿನ ದೇವಸ್ಥಾನಕ್ಕೆ ಹೋಗಿದ್ದೆವು ದೇವನನ್ನು ಮಾತಾಡಿಸುವವನು ಬರಲು ಹೂವು ಮೊದಲು ಎಡಗಡೆಯಿಂದ ಕೆಳಗೆ ಬಿದ್ದಿತು ಭಕ್ತನು ಅಷ್ಟಕ್ಕೆ ಬಿಡಲಿಲ್ಲ ದೇವರನ್ನು ಕುರಿತು ಹೌದು ನನಗೆ ಗೊತ್ತಿದೆ ಇದು ಹೀಗಾಗುವುದೇ ಸರಿ ಬೇಕಾದಂತೆ ಕೋಣನನ್ನು ನೀರಿನಲ್ಲಿ ಕಡಿಮೆ ಕುಣಿಸುತ್ತಾರೆ ನಾನು ಬಲ್ಲೆ ಎಡಗಡೆ ಕೊಡಬೇಡ ಬೇಡ ನೋಡಿಕೊ ಬಳಗಡೆ ಕೊಡು ಹೂ ಬಳಗಡೆ ಕೊಡು ಹೂ ಹೂ ಎಂದು ಚಪ್ಪಾಳೆ ಹೊಡೆದು ಕುಣಿದಾಡಿ ದೇವರನ್ನು ಹೆದರಿಸಿ ಬಳಗಡೆಯ ಹೂವು ಕೆರಿವಿಯೇ ಬಿಟ್ಟನು ಒಬ್ಬನದಾಯಿತು ಸ್ವಲ್ಪ ಹೊತ್ತಿಗೆ ಮತ್ತೊಬ್ಬನು ಬಂದನು ಅವನು ಕೆಲಸವಾಗದಿದ್ದರೆ ಬಲಗಡೆ ಕೊಡು ಕೆಲಸ ಇಲ್ಲದಿದ್ದರೆ ಎಡಗಡೆ ಎಂದನು ಸ್ವಲ್ಪ ಹೊತ್ತಿನೊಳಗಾಗಿ ಎಡಗಡೆ ಹೂವು ಬಿದ್ದಿತು ಭಕ್ತನು ಪೂಜಾರಿಯನ್ನು ನೋಡಿ ನೋಡಿ ಸ್ವಾಮಿ ಕೆಲಸವಾಗೋಲ್ಲ ನನ್ನ ಅದೃಷ್ಟ ಎಂದನು ಪೂಜಾರಿ ಬಹಳ ಬುದ್ಧಿವಂತ ಭಕ್ತನಿಗೆ ಅನ್ಯಾಯವಾಗಿ ನಿರುತ್ಸಾಹವನ್ನು ಮಾಡುವುದಕ್ಕೆ ಅವನಿಗೆ ಇಷ್ಟವಿಲ್ಲ ಅವನು ಭಕ್ತನಿಗೆ ಇದು ಮುಖ್ಯವಲ್ಲ ದೇವರ ಕೈಯಲ್ಲಿರುವ ಹೂವು ಬೀಳಬೇಕು ಎಂದು ಹೇಳಿ ಅನಂತರ ದೇವರಿಗೆ ಈ ರೀತಿ ಉಪನ್ಯಾಸ ಮಾಡಿದ ಇದೆಲ್ಲ ಸರಿಯಾದದಲ್ಲ ನೋಡು ಬಳಗಡೆ ಪ್ರಸಾದ ಕೊಟ್ಟು ಹಳ್ಳಿದೇವರಂತೆ ಆಡಬೇಡ ಸುತ್ತಮುತ್ತಲ ಗ್ರಾಮಗಳಲ್ಲಿ ಹೆಸರು ಕೆಟ್ಟು ಹೋಗುತ್ತೆ ಹೂವು ಬಳಗಡೆಯಿಂದ ಬಿದ್ದಿತು ಬಂದವನಿಗೆ ತನ್ನ ಕಾರ್ಯದಲ್ಲಿ ಜಯವಾಗುವುದೆಂಬ ನಂಬಿಕೆಯು ಹುರುಪು ಉಂಟಾಯದವು ನಮಗೆ ಹಣ್ಣು ಕಾಯಿ ಸಿಕ್ಕಿತು ಗುಂಡನ್ನು ಬರುವಾಗ ದಾರಿಯುದ್ದಕ್ಕೂ ನಗುತ್ತಲೇ ಇದ್ದನು ಮನೆಗೆ ಹೊರಟು ಬರುವಾಗ ನೀರಿನಿಂದ ಅಂಟಿಕೊಂಡಿರುವ ಹೂವು ಅವನು ಪ್ರಸಾದ ಅವನು ಪ್ರಸಾದ ಕೇಳಲಿ ಅಥವಾ ಕೇಳದೇ ಇರಲಿ ಬಿದ್ದೇ ಬಿಡುತ್ತದೆ ಎಂದನು ಹಾಗೆಲ್ಲ ಹೇಳಬೇಡ ನಮ್ಮೂರ ಬೆಟ್ಟದ ಹನುಮಂತರಾಯನಲ್ಲಿ ಬಹಳ ಸತ್ಯವಿದೆ ಎಂದನು ಎಂದನು ಮಾಧವ ಮಾದನು ಎಲೆ ಅಡಿಕೆಗಾಗಿ ಊರಿನಲ್ಲಿ ಸುತ್ತಿರುವುದನ್ನು ನಾನು ಗುಂಡನು ಕಂಡಿದ್ದೇವೆ ಮಾದನಿಗೆ ಎಲೆ ಅಡಿಕೆ ಹುಚ್ಚು ಬಹಳ ಬಹಳ ಎಲೆ ಅಡಿಕೆ ಹುಚ್ಚು ಬಹಳ ಹೊಲದಲ್ಲಿ ಆರು ಕಟ್ಟಿ ಆರು ಕಟ್ಟಿ ಉಳುತ್ತಿರುವಾಗ ದೂರದಲ್ಲಿ ಎರಡನಾದರೂ ಕಂಡ್ರೆ ಸರಿ ಆರನ್ನು ಅಲ್ಲಿಯೇ ನಿಲ್ಲಿಸಿ ಅವರ ಬಳಿಗೆ ಓಡಿ ಓಡಿ ಹೋಗಿ ಎಲೆ ಅಡಿಕೆ ಕೇಳುತ್ತಾನೆ ಪಟ್ಟಣಗಳಲ್ಲಿ ಇರುವವರಿಗೆ ಹಳ್ಳಿಯವರು ಎಷ್ಟು ಎಲೆ ಅಡಿಕೆ ಹಾಕುತ್ತಿರುತ್ತಾರೆಂಬುದನ್ನು ಗೊತ್ತಾಗುವುದಿಲ್ಲ ಪಟ್ಟ ಪಟ್ಟಗರಿ ಪಟ್ಟಣಿಗರೇನೋ ಒಂದು ಕವಳಲಿಗೆ ಎಲೆ ಜಾಯಕಾಯಿ ಲವಂಗ ಕೊಬ್ಬರಿ ಹಾಕಿದ ಅಡಿಕೆ ಕೊಬ್ಬರಿ ಹಾಕಿದ ಅಡಿಕೆ ಇವನ್ನು ಆಡು ಎಲೆ ಅಗೆಯುವಂತೆ ಅಗದು ನುಂಗಿ ಬಿಡುತ್ತಾರೆ ಹಳ್ಳಿಯವರು ಹೀಗೆ ಎಲೆ ಅಡಿಕೆ ಹಾಕಿಕೊಳ್ಳುವುದಿಲ್ಲ ಅವರು ಎಲೆ ಅಡಿಕೆಯ ವಿಷಯದಲ್ಲಿ ಬಹಳ ನಿಯತವಾದ ಒಂದು ಕ್ರಮವನ್ನು ಅನುಸರಿಸುತ್ತಾರೆ ಮನೆಯ ಯಜಮಾನಿಯು ಪ್ರತಿವಾರವೂ ಸಂತೆಯಿಂದ ಒಂದೆರಡೆಯ ಎಲೆ ಅಡಿಕೆ ಹೊಗೆಸೊಪ್ಪು ತಂದು ಮನೆಯಲ್ಲಿ ಸಂದೂಕದಲ್ಲಿಟ್ಟು ಬೀಗ ಹಾಕುತ್ತಾಳೆ ಅನಂತರ ಮನೆಯವರೆಲ್ಲ ಪ್ರತಿಯೊಬ್ಬನಿಗೂ ಇಷ್ಟಿಷ್ಟು ಎಂಬುದಾಗಿ ವಿಭಾಗ ಮಾಡಿ ಕೊಡುತ್ತಾಳೆ ಆ ಕೊಟ್ಟದರಲ್ಲಿಯೇ ಮುಂದೆ ವಾರದವರೆಗೂ ಎಲ್ಲರೂ ಸರಿಪಡಿಸಿಕೊಳ್ಳಬೇಕು ಮೂಗು ಕರೆದು ಕರೆದುಕೊಂಡರೂ ಮನೆಯ ಯಜಮಾನಿಯು ಮತ್ತೆ ಕೊಡುವುದಿಲ್ಲ ಇದರಿಂದ ಒಕ್ಕಲಿಗನ್ನು ಒಂದೊಂದು ಸಲ ಒಂದೊಂದು ಸಲಕ್ಕೆ ಹಾಕಿಕೊಳ್ಳುವ ಎಲೆ ಅಡಿಕೆ ಎಷ್ಟು ಗೊತ್ತೇ ಅರ್ಧ ಎಲೆ ಅಡಿಕೆ ಮುದಿ ಅಡಿಕೆ ಆ ಅಡಿಕೆಯನ್ನು ಕಲ್ಲಿನ ಮೇಲಿಟ್ಟು ಇನ್ನೊಂದು ಕಲ್ಲಿಂದ ಶಕ್ತಿಯಲ್ಲಾ ಬಿಟ್ಟು ಹೊಡೆಯುತ್ತಾನೆ ಹೀಗೆ ನಾಲ್ಕಾರ ಏಟು ಕೊಟ್ಟ ನಂತರ ಆ ಅಡಿಕೆಯು ಅರ್ಧವಾಗುತ್ತದೆ ಆ ಅರ್ಧವನ್ನು ಬಾಯಿಗೆ ಹಾಕಿಕೊಂಡು ಕಣ್ಣನ್ನು ಮುಚ್ಚಿ ಹಲ್ಲುಗಳನ್ನು ಬಲವಾಗಿ ಕಡಿದು ಒಡನೆ ಗಜ್ಜುಗವನ್ನು ಹೊಡೆದಂತೆ ಶಬ್ದವಾಗುತ್ತದೆ ಅವನ ಕಣ್ಣು ಗುಡ್ಡೆಯು ಹಾರಿ ಹೋಯ್ತೇನೋ ಎಂದು ನಮಗೆ ಅನಿಸುತ್ತದೆ ಬಾಯಲ್ಲಿರುವ ಹಲ್ಲುಗಳೆಲ್ಲ ಪುಡಿ ಪುಡಿಯಾಗಿರಬೇಕೆಂದು ತೋರುತ್ತದೆ ಎಷ್ಟೋ ಸಲ ಆ ಸುದ್ದನ್ನು ಕೇಳಿ ನಾನು ಗಾಬರಿಯಿಂದ ಸುತ್ತಲೂ ನೋಡಿದ್ದುಂಟು ಇಂತಹ ಅಡಿಕೆಗೆ ಹಪ್ಪಳದಂತೆ ಸದ್ದಾಗುವ ಅರ್ಧ ಎಲೆಯನ್ನು ಹಾಕಿಕೊಂಡು ಆರು ಕಾಸಿನ ಅಗಲ ಹೊಗೆ ಸೊಪ್ಪನ್ನು ಸೇರಿಸಿಕೊಂಡು ಒಕ್ಕಲಿಗನು ಅಗೆಯುತ್ತಾನೆ ಇದೇ ಅವನು ಎಲೆ ಹಾಕಿಕೊಳ್ಳುವುದು ಹೀಗೆ ದಿವಸಕ್ಕೆ ಆರು ಏಳು ಸಲ ಎಲೆ ಹಾಕಿಕೊಳ್ಳುತ್ತಾನ ಬಿಸಿಲಿನಲ್ಲಿ ಕೆಲಸ ಮಾಡಿ ಬಳೆದೇ ಸೋತ ನಂತರ ಈರುಳ್ಳಿ ಬೋಂಡವನ್ನು ಪಕೋಟವನ್ನು ಹತ್ತು ಹನ್ನೆರಡು ಸೀಸೆ ಲೈನ್ ಜ್ಯೂಸ್ ಅಥವಾ ಟೀ ಕಾಫಿಗಳನ್ನು ಹೊಟ್ಟೆ ಭರ್ತಿ ಮಾಡಿಕೊಳ್ಳುವುದಿಲ್ಲ ನಮ್ಮ ಊರಿನ ಮಾದ ಎಲೆ ಅಡಿಕೆ ಅಗೆಯುವುದರಲ್ಲಿ ಸ್ವಲ್ಪ ಹೆಚ್ಚು ಆದುದರಿಂದ ಮನೆಯಲ್ಲಿ ಕೊಡುವುದು ಅವನಿಗೆ ಬೇಗ ಮುಗಿದು ಹೋಗುತ್ತದೆ ಆರನ್ನು ಕಟ್ಟಿ ಹೊಲವನ್ನು ಉಳುತ್ತಿರುವಾಗ ದೂರದಲ್ಲಿ ಯಾರನ್ನಾದರೂ ಕಂಡರೆ ಆರನ್ನು ಅಲ್ಲೇ ಬಿಟ್ಟು ಓಡಿ ಹೋಗಿ ಎಲೆ ಅಡಿಕೆ ಕೆಡುತ್ತಾನೆ ಹೆಂಗಸರು ತಮ್ಮ ಎಲೆ ಅಡಿಕೆ ಚೀಲಗಳಲ್ಲಿ ಕೈಹಾಕಿ ನೋಡುತ್ತಾರೆ ಅವರ ಹತ್ತಿರವೂ ಮುಗಿದ ಹೋಗಿ ಹೋಗಿ ಒಂದು ಚೂರು ಅಡಿಕೆ ಮಾತ್ರ ಇರುತ್ತದೆ ಎಲೆ ಇರುವುದಿಲ್ಲ ಅಡಿಕೆಯ ಚೂರನ್ನೇ ಕೊಡುತ್ತಾರೆ ಬರೀ ಅಡಿಕೆಯ ಗೋಟಿನಿಂದ ಮಾದನಿಗೆ ಆಗಬೇಕಾದದ್ದೇನು ಆದರೂ ಅವನು ಅಡಿಕೆಯನ್ನು ತೆಗೆದುಕೊಂಡು ಮುಂದೆ ಕಾಲು ಮೈಲು ಅರ್ಧ ಮೈಲು ದೂರದಲ್ಲಿ ಮತ್ತರನ್ನಾದರೂ ಕಂಡರೆ ಅವರನ್ನು ಅಟ್ಟುತ್ತಾನೆ ಅವರ ಹತ್ತಿರ ಒಂದು ಚೂರು ಎಲೆ ಮಾತ್ರ ದೊರೆಯುತ್ತದೆ ಅಷ್ಟು ಹೊತ್ತಿಗೆ ಮುಂದೆ ಇನ್ನೊಂದು ಕಾಲು ದಾರಿಯಲ್ಲಿ ಮತ್ತಾರಾದರೂ ಕಣ್ಣಿಗೆ ಬಿದ್ದರೆ ಬಿದ್ದು ಬೀಳುತ್ತಾರೆ ಹೀಗೆ ಅವನು ಎಷ್ಟೊಂದು ದಿವಸ ಎಲೆ ಸೊಪ್ಪಿಗಾಗಿ ಮೂರು ಮೈಲುಗಳು ಆರನ್ನು ಹೊಲದಲ್ಲಿಯೇ ಬಿಟ್ಟು ಹೋದುದುಂಟು ಅಲ್ಲಿ ಒಂದೆಡೆ ಕುಳಿತು ವಿರೋಮವಾಗಿ ಎಲೆ ಹಾಕಿಕೊಂಡು ಹೊಲಕ್ಕೆ ಹಿಂತಿರುಗುವಾಗ ಹಿಂತಿರುಗುವ ವೇಳೆಗೆ ಬಿಡುವ ನಗವನ್ನು ಮಧ್ಯಾಹ್ನದ ಮೇಲೆ ಇಟ್ಟುಕೊಂಡು ಮಲಗಿಕೊಂಡಿರುತ್ತವೆ ಮಾದನು ಅವುಗಳನ್ನು ಹೊಡೆದುಕೊಂಡು ಮನೆಗೆ ಬರುತ್ತಾನೆ